ಸ್ಯೂತವಾಗಿ ಅಲ್ಲಲ್ಲಿ ಬಿರುಕು ಬಿಡದೆ ನಡೆದಿರಬೇಕು ಈ ಎರಡೂ ನಮ್ಮ ಇಂದಿನ ಸಂದರ್ಭಕ್ಕೆ ಮುಖ್ಯವಾದ ಸಂಗತಿ ಎಂದು ನಾನು ತಿಳಿದುಕೊಂಡಿದ್ದೇನೆ ದೋಷಾರೋಪಣೆ ನಮ್ಮ ದೇಶಾಭಿಮಾನದ ಅವಸರದಲ್ಲಿ ಅದರಲ್ಲಿಯೂ ಕಾಂಗ್ರೆಸ್ ನಾಯಕರ ಧೋರಣೆಯಲ್ಲಿ ಬ್ರಿಟಿಷ್ ಸರಕಾರ ಈ ದೇಶದಲ್ಲಿ ಪ್ರಚಾರ ಮಾಡಿದ ವಿದ್ಯಾ ಪದ್ಧತಿಯಲ್ಲಿ ದೋಷಾರೋಪಣೆ ಮಾಡುವುದು ಸಾಮಾನ್ಯವಾಗಿತ್ತು ಈಗಲೂ ಆ ದೋಷ ಉದ್ಘಾಟನೆಯ ಜಾಡು ಉಳಿದಿದೆ ಬ್ರಿಟಿಷರಿಗೆ ಬೇಕಾದದ್ದು ಕಾರಕೂನ ಸಿಬ್ಬಂದಿ ಅವರು ಸ್ಥಾಪಿಸಿದ ವಿಶ್ವವಿದ್ಯಾಲಯಗಳು ಕಾಲೇಜುಗಳು ಕಾರಕೂನ ತಯಾರಿಕೆಯ ಕಾರ್ಖಾನೆಗಳು ಗುಮಾಸ್ತರಿಗಿಂತ ಮೇಲ್ಪಟ್ಟದ ವಿದ್ಯಾಪ್ರಚಾರಕ್ಕೆ ಬ್ರಿಟಿಷರು ಮನಸ್ಸಿಲ್ಲದವರಾಗಿದ್ದರು ಹೆಚ್ಚು ವಿದ್ಯೆಯಿಂದ ಇಂಡಿಯಾದ ಜನ ಪ್ರಗತಿಶೀಲರಾಗಿ ಎಲ್ಲಿ ತಮಗೆ ಸರಿಸಮಾನಸ್ಥರಾದಾರೋ ಎಂಬ ಭೀತಿ ಬ್ರಿಟಿಷ್ ಜನಕ್ಕೆ ಇತ್ತು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 ಆ ವಾದವನ್ನು ನಾನು ಎಷ್ಟು ಮಾತ್ರವೂ ಒಪ್ಪಲಾರೆ ಸೂತ್ರದ್ವಯ ಆ ಕಾಲದಲ್ಲಿ ಸ್ವ ಸರ್ವತ್ರ ಪ್ರಚಲವಾಗಿದ್ದ ವಿದ್ಯಾಪ್ರಚಾರ ಸೂತ್ರಗಳು ಎರಡು ದ ತ್ರೀ ಆರ್ ಎಸ್ ರೀಡಿಂಗ್ಸ್ ರೈಟಿಂಗ್ಸ್ ಅರ್ಥಮೆಟಿಕ್ ಓದು ಬರಹ ಲೆಕ್ಕಾಚಾರವು ಇವು ಮುಖ್ಯಾಂಶಗಳು ಎರಡನೇದು ಸಂಥಿಂಗ್ ಆಫ್ ಎವ್ರಿಥಿಂಗ್ ಆಂಡ್ ಎವ್ರಿಥಿಂಗ್ ಆಫ್ ಸಮ್ಥಿಂಗ್ ಎಲ್ಲ ವಿಷಯಗಳು ಕೊಂಚ ಕೊಂಚ ಪರಿಚಿತಿ ಒಂದು ಗೊತ್ತಾದ ವಿಷಯದಲ್ಲಿ ಪರಿಣತಿ ಪರಿಣತಿ ಇದೇ ಲಿಬರಲ್ ಎಜುಕೇಷನ್ ಎಂದರೆ ಉದಾರವಾದ ವಿದ್ಯಾ ಪದ್ಧತಿ ಈ ಸೂತ್ರಗಳನ್ನು ಆ ಕಾಲದಲ್ಲಿ ಎಲ್ಲ ದೇಶಗಳವರು ಅಂಗೀಕರಿಸಿದ್ದರು ಇಂಗ್ಲೆಂಡಿನಲ್ಲಿ ಈ ಸೂತ್ರಗಳು ಅಂಗೀಕೃತವಾಗಿದ್ದವು ಮತ್ತು ಈ ಸೂತ್ರಗಳು ಇಂಡಿಯಾದ ವಿದ್ಯಾ ಸಂಪ್ರದಾಯದಲ್ಲೂ ಹಿಂದಿನ ರೂಢವಾಗಿದ್ದವು ಓದು ಬರಹ ಲೆಕ್ಕಾಚಾರಗಳು ಸರ್ವಜನಕ್ಕೂ ಬೇಕಾದ ವಿದ್ಯಾಂಶ ಅವು ಯಾವ ಯಾರಿಗೆ ಬೇಡ ಮತ್ತು ದೊಡ್ಡ ಶಾಸ್ತ್ರ ಪಾಂಡಿತ್ಯ ಸಂಪಾದಿಸಬೇಕೆನ್ನುವರಿಗೆ ಓದು ಬರಹ ಲೆಕ್ಕಾಚಾರಗಳು ಬೇಡವೇ ಅವು ಎಲ್ಲಕ್ಕೂ ತಳಹದಿ ಈಗಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಬಂದಿರುವ ನ್ಯೂನತೆ ಈ ಮೂರು ವಿಷಯಕ್ಕೆ ಸ್ಫುಟವಾಗಿ ಅಕ್ಷರೋಚ್ಛಾರಣೆ ಮಾಡಿ ಓದುವುದು ಅಕ್ಷರಗಳನ್ನು ವಿರಳ ವಿರಳವಾಗಿ ಓದಿಗೆ ಅನುಕೂಲಿಸುವಂತೆ ಬರೆಯುವುದು ಪೇಟೆಯ ಗಣಿತವನ್ನು ಹೆಚ್ಚು ಆಯಾಸ ಪಡೆದೇ ಹೆಚ್ಚು ಕಾಲ ತೆಗೆದುಕೊಳ್ಳದೆ ತಪ್ಪಿಲ್ಲದೆ ಮಾಡುವುದು ಪೂರ್ವದಲ್ಲಿ ಇದನ್ನು ಮಾನಸಿಕ ಗಣಿತವೆಂದು ಕಳೆಯುತ್ತಿದ್ದರು ಅಂದು ಈ ಮೂರು ಮೂಲಾಂಶಗಳು ಈಗ ಕ್ಷೀಣವಾಗಿದ್ದೇವೆ ಎಂದು ನನ್ನ ತಿಳಿವಳಿಕೆ ಇನ್ನು ಇದಕ್ಕಿಂತ ಮೇಲಿನ ವಿದ್ಯಾಭ್ಯಾಸ ಕ್ರಮದಲ್ಲಿ ಮೇಲಿನ ಎರಡನೆಯ ಸೂತ್ರ ಎಲ್ಲ ವಿಷಯಗಳಲ್ಲೂ ಪರಿಚಿತಿ ಒಂದು ವಿಷಯದಲ್ಲಿ ಪರಿಣತಿ ಎಂಬ ಸೂತ್ರ ಅನ್ವಯವಾಗಿತ್ತು ಆಗಿನ ಎಫ್ಎ ಬಿಎ ತರಗತಿಗಳಲ್ಲಿ ಗಣಿತವು ಸಾಹಿತ್ಯವು ಚರಿತ್ರೆಯೂ ಮುಖ್ಯ ವಿಷಯವಾಗಿದ್ದರ ಜೊತೆಗೆ ಕೆಮಿಸ್ಟ್ರಿ ಜಿಯಾಲಜಿ ದೇಶ ಚರಿತ್ರೆ ಒಂದಿಷ್ಟು ಕಾವ್ಯ ಇವು ಕೂಡಿಕೊಂಡಿರುತ್ತಿದ್ದವು ವೆಂಕಟನಾರಾಯಣಪ್ಪನವರು ಫಿಸಿಕ್ಸ್ ಶಾಸ್ತ್ರದ ಪ್ರೊಫೆಸರ್ ಆದರೆ ಅವರಿಗೆ ರೋ ರೋಮ್ ದೇಶದ ಪ್ರಾಚೀನ ಚರಿತ್ರೆ ಗ್ರೀಸಿನ ಪ್ರಾಚೀನ ಚರಿತ್ರೆ ಇವು ಅಷ್ಟಿಷ್ಟು ಗೊತ್ತಿದ್ದವು ಅವರು ದೇಹ ರಚನೆಯ ಶಾಸ್ತ್ರವನ್ನು ಫಿಸಿಯಾಲಜಿ ಬೋಧನೆ ಮಾಡುತ್ತಿದ್ದರು ಹಿಂದೆ ರಾಮದಾಸಪ್ಪನವರ ವಿಷಯವನ್ನು ಪ್ರಸ್ತಾವಿಸಿದೆ ಅವರು ಹಿಸ್ಟರಿ ಬೋಧಕರು ಆದರೆ ಅವರಿಗೆ ಮುಖ್ಯ ಮುಖ್ಯ ಕವಿಗಳ ಕವಿಗಳು ಚೆನ್ನಾಗಿ ಪರಿಚಿತರಾಗಿದ್ದರು ಅಶ್ ಅರ್ಥಶಾಸ್ತ್ರದಲ್ಲಿಯೂ ಪರಿಚಯವಿತ್ತು ಹೀಗೆ ಅಂದಿನ ವಿದ್ಯಾವಂತರಿಗೆ ಪ್ರಪಂಚ ಜೀವನಕ್ಕೆ ಬೇಕಾದ ಎಲ್ಲ ಬಗೆಯ ತಿಳಿವಳಿಕೆಗಳು ಅಶಿಷ್ಟು ಇರುತ್ತಿದ್ದವು ಈ ತಿಳಿವಳಿಕೆಗಳ ಕೆಲಸ ಮೇಲೋಗರದ ಜೊತೆಗೆ ಯಾವುದೋ ಒಂದು ಶಾಸ್ತ್ರವನ್ನು ಹೆಚ್ಚಾಗಿ ವ್ಯವಸಾಯ ಮಾಡಿದ್ದರಿಂದ ಬುದ್ಧಿಯ ವಿಚಾರ ಶಕ್ತಿ ದೃಢಪಟ್ಟಿತ್ತು ಈಗಿನ ವಿದ್ಯಾರ್ಥಿ ಫಿಸಿಕ್ಸ್ನಲ್ಲಿ ಮಹಾಪಂಡಿತ ನೆನೆಸಿಕೊಂಡಿರುತ್ತಾನೆ ಭೀಷ್ಮ ಎಂದರೆ ಯಾರೋ ಆತನಿಗೆ ತಿಳಿಯದು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 ಹಲ್ಲುಗಳ ನಡು ನಡುವು ಸಂದುಗಳು ಬಿಡುಗಳು ಬಿಟ್ಟ ಬಿಟ್ಟಿದ್ದರೆ ಆ ಹಲ್ಲು ಸಾಲು ಬಹುಕಾಳ ಬಾಳಲಾರದು ನನ್ನ ಸ್ವಂತ ವಿದ್ಯೆಯಲ್ಲಿ ಬಾರಿ ಬಾರಿ ಬಿರುಕುಗಳು ಬಿಡುಗಳು ನಿಂತು ಹೋಗಿವೆ ವ್ಯಾಕರಣದಲ್ಲಿ ಆಗಲಿ ಛಂದಸ್ಸಿನಲ್ಲಾಗಲಿ ಒಂದು ನಿಷ್ಕರ್ಷಿಯ ಬುದ್ಧಿಯಿಂದ ಮಾತನಾಡುವುದು ನನಗೆ ಕಷ್ಟವಾಗಿದೆ ಅಲ್ಲೊಂದು ಸಂದೇಹ ಇಲ್ಲೊಂದು ಸಂದೇಹ ಇದ್ದೇ ಇರುತ್ತದೆ ಹೀಗೆ ಕ್ರಮವಾದ ವಿದ್ಯಾಭ್ಯಾಸದ ಬಲ ನನ್ನ ಪಾಲಿಗೆ ಬಂದಿಲ್ಲ ಈ ಮಾತನ್ನು ನಾನು ವಿಶೇಷವಾಗಿ ಹೇಳುವುದಕ್ಕೆ ಒಂದು ಕಾರಣವಿದೆ ನನ್ನನ್ನು ಕುರಿತು ಸ್ನೇಹಿತರು ಪ್ರಶಂಸೆ ಮಾಡುವಾಗ ನಾನು ಓದದೆಯೇ ಪಂಡಿತನಾದನೆಂದು ಹೇಳುವುದುಂಟು ಆ ಮಾತನ್ನು ಯಾರೋ ಯಥಾವತ್ತಾದದ್ದೆಂದು ಭಾವಿಸಬಾರದು ನಿಜವಾದ ಪಾಂಡಿತ್ಯ ಹಾಗೆ ಬರಲಾರದು ನಾನು ಬೀದಿಯ ಸೋಂಬೇರಿಯಂತೆ ಅವರ ಮನೆಯ ಕಿಟಕಿಯಿಂದ ಹೊರಕ್ಕೆ ಬಿದ್ದ ಎಲೆಯಿಂದ ಪಲ್ಯ ಇನ್ನೊಬ್ಬರ ಮನೆಯವರಿಂದ ವಾಂಗಿಬಾತು ಮೂರನೆಯ ಮನೆಯವರಿಂದ ಲಾಡು ಚುರುಹಿಗೆ ಇಲ್ಲಷ್ಟು ಎಂಜಲು ಅಲ್ಲಷ್ಟು ಎಂಜಲು ತಿಂದು ಹೊಟ್ಟೆ ತುಂಬಿಸಿಕೊಂಡವನು ಇದು ಕ್ರಮವಾದ ವಿದ್ವತ್ತೆಯಲ್ಲ ನಮ್ಮ ಯುವಕ ವಿದ್ಯಾರ್ಥಿಗಳು ಇದನ್ನು ಲಾಲಿಸಬೇಕು ಅವರು ತಮ್ಮ ತರಗತಿಗೆ ನಿಯತವಾಗಿರುವ ಗ್ರಂಥಗಳನ್ನ ಓದಬೇಕು ಅಭ್ಯಾಸಗಳನ್ನು ಸಾಧಿಸಬೇಕು ತರಗತಿಯಿಂದ ತರಗತಿಗೆ ನಿಜವಾದ ಯೋಗ್ಯತೆಯಿಂದ ಹತ್ತಬೇಕು ನಂಬರುಗಳಿಗಾಗಿ ಹುಡುಕಾಡದೆ ಪಾಠದಲ್ಲಿ ಶದ್ದೆ ಇಟ್ಟು ವಿದ್ಯೆಯನ್ನು ಸಂಪಾದಿಸಬೇಕು ಆಗ ನಮ್ಮ ದೇಶದ ಸಂಪತ್ತು ನಿಜವಾದ ಅಭಿವೃದ್ಧಿಯನ್ನು ಪಡೆದಿಯಿತು